ಹನುಮಂತರಾಯರು ಕೃಷ್ಣಸ್ವಾಮಯ್ಯರ್ ನಾನು ಮೈಸೂರಿನಲ್ಲಿ ಓದುತ್ತಿದ್ದದು ಏಳೆಂಟು ತಿಂಗಳು ಮಾತ್ರ ಆ ವರ್ಷ ಸಾವಿರದ ನನ್ನ ಕುಟುಂಬಕ್ಕೆ ದುರದೃಷ್ಟದ ವರ್ಷ ನನ್ನ ಅಜ್ಜಂದಿರು ಸಾವಿರದ ಒಂಬೈನೂರಲ್ಲಿಯೇ ತಿರಿಕೊಂಡಿದ್ದರು ಅದಾದ ಕೊಂಚ ಕಾಲದಲ್ಲಿ ನನ್ನ ಮಾತಾಮಹಿ ಸಮಸ್ತ ಕುಟುಂಬವನ್ನು ತಾಯಿಯಂತೆ ಕಾಪಾಡಿದ್ದವರು ತೀರಿಕೊಂಡರು ಅವರ ತಂಬಂದಿರು ನಮ್ಮ ಕುಟುಂಬವನ್ನೆಲ್ಲ ಪೋಷಿಸಿದ್ದಾರೆ ಿದ್ದವರು ಅಲ್ಲಿಂದ ಎರಡು ವರ್ಷದೊಳಗಾಗಿ ತಿಳಿ ತಿರಿಕೊಂಡರು ಈ ಸಾವುಗಳ ಸುದ್ದಿಯಿಂದ ನನಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಓದಿನಲ್ಲಿ ಉತ್ಸಾಹ ಹೋಯಿತು ಊರಿಗೆ ರಜಾಕ್ಕೆಂದು ಹೋದವನು ಮೈಸೂರಿಗೆ ಹಿಂದಿರುಗಲಿಲ್ಲ ಮಾರನೆಯ ವರ್ಷ ಸಾವಿರದ ಒಂಬೈನೂರ ಮೂರು ಕೋಲಾರದಲ್ಲಿ ಫಿಫ್ತ್ ಫಾರ್ಮ್ಗೆ ಸೇರಿದೆ ಹನುಮಂತರಾಯರು ಆಗ ನನಗೆ ಉಪಾಧ್ಯಾಯರಾಗಿದ್ದ ಹಲವರ ಹೆಸರನ್ನು ಭಕ್ತಿ ಕೃತಜ್ಞತೆಗಳಿಂದ ನೆನೆಯಬೇಕು ಮೊದಲನೆಯವರು ಕನ್ನಡ ಪಂಡಿತ ಹನುಮಂತರಾಯರು ಇವರ ಪಾಠಕ್ರಮದ ಸ್ವಾರಸ್ಯ ಹೆಚ್ಚಿನದು ಸ್ವಭಾವ ಸ್ವಭಾವದ ಸೌಜನ್ಯ ಹೆಚ್ಚಿನದೋ ನಾನು ನಿರ್ಣಯಿಸಲಾರೆ ಎರಡರ ಪ್ರಯೋಜನವನ್ನು ಪಡೆದವನು ನಾನು ಪಾಠ ಹೇಳುವಾಗ ಛಂದಸ್ಸು ಅಲಂಕಾರಗಳೆರಡನ್ನು ಕೊಂಚ ಕೊಂಚ ಪ್ರಸ್ತಾವಿಸುವರು ಕುಂ ಉದಾಹರಣೆಗಳನ್ನು ಕೊಡುವರು ಒಂದಾನೊಂದು ಸಂದರ್ಭದಲ್ಲಿ ಅಪ್ಪಯ್ಯ ದೀಕ್ಷಿತರು ಕಂಚಿಯ ವರದಾರಾಜ ಸ್ವಾಮಿಯನ್ನು ಕುರಿತು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 ಅವರು ಹೇಳಿದೇನಲ್ಲಪ್ಪಾ ತಾನೇ ತಿಳಿದು ಬರುತ್ತದೆಂದು ಕೊಂಚ ವಯಸ್ಸಾಗಿ ಅನುಭವವಾಗಬೇಕು ಎಂದರು ಕ್ಲಾಸಿನಲ್ಲಿ ಎಲ್ಲರೂ ನಕ್ಕರು ನನಗೆ ನಾಚಿಕೆಯಾಗಿರಬೇಕು ನನಗೆ ಒಂದಾನೊಂದು ಕಾಲದಲ್ಲಿ ನಾಚಿಕೆ ಇತ್ತು ಇದಾದ ಕೆಲವು ದಿವಸಗಳ ಮೇಲೆ ಗಣೇಶನ ಹಬ್ಬ ಬಂತು ಆಗ ಹಾಸ್ಟೆಲಿನಲ್ಲಿ ವಿದ್ಯಾರ್ಥಿಗಳು ಗಣೇಶನನ್ನು ಕೂಡಿಸಿ ಪೂಜೆ ಮಾಡಿದರು ಗಣೇಶ ಮೂರ್ತಿಯನ್ನು ಉದ್ವಾಸನ ಮಾಡುವ ದಿವಸ ಭಜನೆ ಮಂಗಳಾರತಿ ನಾನು ಆ ಒಂದೆರಡು ಪದ್ಯಗಳನ್ನು ಹೊಸಿದಿದೆ ವಂದರಲ್ಲಿ ಒಂದು ಸಣ್ಣ ತುಣುಕು ಜ್ಞಾಪಕವಿದೆ ದರೆಯೋಳ್ಕಾಂಚನ ಭಾಗ ಸಂಸ್ಥಿತ ಲಸತ್ ಕೋಲಾಹಲಾಭಿ ಕ್ಯಸತ್ ಪುರದಾಂಗ್ಲೇಯ ಕಲೋಚ್ಚ ಪಾಠಗೃಹದೊಳ್ ನಾಮೋಧುವರ್ ಬಾಲಕರ್ ಒಂದೆರಡು ಕಂದ ಪದ್ಯಗಳು ಶ್ರೀ ಗೌರಿ ಪ್ರಿಯತನೆಯ ವಾಗಿಶಾದ್ಯ ಮರ ವಿಣುತ ಪಾದಂ ವರದ ಭೋಗೀಶ ಭೂಷಿತಾಂಗಂ ರಾಗದಿ ಗುರುಗಳಂ ಪೊರೆಯಮ್ಮ ಗುರುಗಳ ಬಾಲಕರಂರದಹನಸಮೂಯ ದಾ ಪುರಹನುಂ ಪೂಜಿಸಿದ ಪೂಜಿಸಿದನೆನಲ್ ದರೆಯೊಳ್ ಮನುಜರ ಮಾತೆಂ ಪರಿಪರಿವಿಧ್ಯಗಳಿತ್ತು ಪೊರೆಗಣನಾಥ ಹನುಮಂತರಾಯರು ಆ ಬಂದಿದ್ದರು ನನ್ನನ್ನು ನೋಡಿ ನಗುತ್ತಾ ಏನಯ್ಯ ಕಂದಾ ಮಾಡಿಬಿಟ್ಟೆ ಚೆನ್ನಾಗಿದೆಯಪ್ಪ ಎಂದರು ಆ ಹೊತ್ತಿನ ನಗುವಿಗೆ ಕೊನೆ ಮೊದಲಿಲ್ಲ ಹನುಮಂತರಾಯರು ಅತ್ಯಂತ ಪರಿಶುದ್ಧರು ಭಗವದ್ಭ್ರತರು ವಿನೀತರು ಅವರು ಮುಳುಬಾಗಿಲಿಗೆ ಬಂದು ಒಂದು ತಿಂಗಳಿದ್ದು ನರಸಿಂಹತೀರ್ಥದಲ್ಲಿ ಶ್ರೀ ಪಾದರಾಜರ ಮಾಡಿದರು ಹಾಗೆಯೇ ಸೋಮೇಶ್ವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಿದರು ಕೆಲಸದಿಂದ ನಿವೃತ್ತರಾದ ಬಳಿಕ ಅವರ ಕನ್ನಡದ ಅಭಿಮಾನ ಹಿಂದಿನಂತೆಯೇ ಕ್ರಿಯಾತತ್ಪರವಾಗಿತ್ತು ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ನಾಲ್ಕಾರು ಬಾರಿ ಒಂದು ಬಂದು ಉದಾರವಾಗಿ ಕಾಣಿಕೆ ಸಲ್ಲಿಸಿದ್ದರು ಅವರಿಗಿದ್ದ ಹುದ್ದೆ ಹಸ್ಗುಲು ಪಂಡಿತನದು ದೊಡ್ಡತನ ಮಂತ್ರಿ ಮಹಾಮಂತ್ರಿಗಳಿಗೆ ಇರಬೇಕಾದದ್ದು ಕೃಷ್ಣಸ್ವಾಮಯ್ಯರ್ ನನ್ನ ಕೋಲಾರದ ಮೇಷ್ಟರುಗಳಲ್ಲಿ ನನಗೆ ವೈಯಕ್ತಿಕವಾಗಿ ಮೆಚ್ಚಾದವರು ಆರ್ ವಿ ಕೃಷ್ಣಸ್ವಾಮಯ್ಯರ್ ಇವರು ಇಂಗ್ಲಿಷ್ ಪಾಠ ಹೇಳುತ್ತಿದ್ದರು ಉತ್ತರೋತ್ತರ ಇವರು ಚನ್ನಪಟ್ಟಣದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಮೈಸೂರಿನಲ್ಲಿಯೂ ಬಹುಕಾಲ ಹೆಡ್ ಮಾಸ್ಟರ್ ಆಗಿದ್ದರು ಅವರ ರೂಪವ್ಯಕ್ತಿ ನನಗೆ ಆಕರ್ಷಕವೆನಿಸಿತ್ತು ಆಳು ತುಂಬ ಎತ್ತರವಲ್ಲ ತುಂಬ ದಪ್ಪವೂ ಅಲ್ಲ ಬಣ್ಣ ಕಾಂತಿಯುಳ್ಳು ಅವರ ಉಡುಪು ಚೊಕ್ಕಟವಾಗಿ ಚಕ್ಕಿತವಾಗಿದ್ದದ್ದು ಹಾಲು ನೊರೆಯಂತೆ ಬಿಳುಪಾದ ರುಮಾಲು ಅದರಂತೆಯೇ ಬಿಳುಪಾದ ಉಡುವ ಪಂಚೆ ಮೈಗೊಪ್ಪು ಅಂತ ಕೋಟು ಕನ್ನಡಕ ಇದುವರ ಸಾಮಾನ್ಯವಾದ ರೂಪ ಮುಖ ಪ್ರಸನ್ನವಾಗಿರುತ್ತಿತ್ತು ಆದರೆ ಯಾರೂ ಅವರೊಡನೆ ಸಲಿಕೆ ತೆಗೆದುಕೊಳ್ಳುವಂತಿರಲಿಲ್ಲ ಮೇಲೆ ಯಾವುದನ್ನು ಇಂಗ್ಲಿಷಿನಲ್ಲಿ ಅರಿಸ್ಟೋಕ್ರಾಟಿಕ್ ಎನ್ನುತ್ತಾರೋ ಅಂತ ಶ್ರೀಮದ್ ಗಾಂಭೀರ್ಯ ಅವರ ವಿಶೇಷ ಶಕ್ತಿ ಎಂದರೆ ಅವರ ಇಂಗ್ಲಿಷ್ ವಾಕು ಶಬ್ದೋಚ್ಚಾರಣೆಯೇ ಆಕರ್ಷಕವಾದದ್ದು ವಾಕ್ಯ ರಚನೆಯೂ ಹಾಗೆಯೇ ಇಂಗ್ಲಿಷ್ ವಂಶದಲ್ಲಿ ಹುಟ್ಟಿದವರು ಒಪ್ಪಿಕೊಳ್ಳಬಹುದಾಗಿದ್ದದ್ದು ಕೃಷ್ಣಸ್ವಾಮಯ್ಯರ ಇಂಗ್ಲಿಷ್ ಮಾತು ಅವರು ಬಹು ಆದರೆ ಆಡಿದ ಕೊಂಚ ಕೊಂಚ ಮಾತನ್ನು ಚೆನ್ನಾಗಿ ಆಡುವರು ಅವರ ಇಂಗ್ಲಿಷ್ ಮಾತಿನಲ್ಲಿ ನನಗೆ ಕೊಂಚ ಮೋಹವಿತ್ತೆಂದು ಒಪ್ಪಿಕೊಳ್ಳಬೇಕು ಅವರು ನೈಜವಾಗಿ ಸಾಹಿತ್ಯ ಪ್ರೇಮಿಗಳು ಕೋಲಾರದಲ್ಲಿ ಅವರು ವಾಸವಾಗಿದ್ದದ್ದು ಹೈಸ್ಕೂಲಿಗೆ ಸಮೀಪವಾಗಿದ್ದ ಒಂದು ಮನೆಯಲ್ಲಿ ಅವರ ಕುಟುಂಬ ಆರೋಗ್ಯ ಸಾಲದವರು ಆದ ಕಾರಣ ಅವರ ಪತ್ನಿ ಪುತ್ರಾದಿಗಳು ವರ್ಷದಲ್ಲಿ ಆರು ತಿಂಗಳ ಕಾಲ ಮದ್ರಾಸಿನಲ್ಲಿರುತ್ತಿದ್ದರು ಅವರನ್ನು ನೋಡಿಕೊಂಡು ಬರುವುದಕ್ಕಾಗಿ ಕೃಷ್ಣಸ್ವಾಮಿ ಅಯ್ಯರವರು ಆಗಾಗ ಮದರಾಸಿಗೆ ಹೋಗಿ ಬರುವರು ಆ ಎರಡು ಮೂರು ದಿನಗಳ ಕಾಲ ಇಬ್ಬರು ಆಪ್ತ ಶಿಷ್ಯರಿಗೆ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 ಬ್ರಹ್ಮವಾದಿನ್ ಪತ್ರಿಕೆಯ ಕಟ್ಟಿದ ಸಂಪುಟಗಳು ಬಿ ಎ ಕಾಮೇಶ್ವರಯ್ಯರ್ ಮೊದಲಾದವರು ಪ್ರಕಟಿಸಿದ್ದ ಸಂಸ್ಕೃತ ಸಾಹಿತ್ಯವನ್ನು ಕುರಿತ ಮತ್ತು ಹಿಂದೂ ಮತಕ್ಕೆ ಸಂಬಂಧಪಟ್ಟ ಇಂಗ್ಲಿಷ್ ಪುಸ್ತಕಗಳು ಇದ್ದವು ನನ್ನ ಕಾಲ ಈ ಇಂಗ್ಲಿಷ್ ಸಾಹಿತ್ಯ ಪುಸ್ತಕಗಳಿಗೂ ಮತ್ತು ಧರ್ಮಗಳನ್ನು ಕುರಿತ ಪುಸ್ತಕಗಳಿಗೂ ವಿನಿಯೋಗವಾಗುತ್ತಿತ್ತು ಆ ಸುಮಾರಿನಲ್ಲಿ ಕಾಶಿಯಲ್ಲಿ ಅನ್ನಿ ರವರು ಬನಾರಸ್ ಹಿಂದೂ ಕಾಲೇಜ್ ಸಂಸ್ಥೆಯನ್ನು ನಡೆಸುತ್ತಿದ್ದರು ಆ ಕಾಲೇಜಿನ ಪರವಾಗಿ ಟೆಕ್ಸ್ಟ್ ಬುಕ್ ಆಫ್ ಸನಾತನ ಧರ್ಮ ಎಂಬ ಮೂರು ಗ್ರಂಥಗಳು ಪ್ರಕಟವಾಗಿದ್ದುವು ಈ ಸಂಗತಿ ನನಗೆ ತಿಳಿಯ ಬಂದದ್ದು ನನ್ನ ಮೇಷ್ಟರು ಕೃಷ್ಣಸ್ವಾಮಿ ಅಯ್ಯರವರ ಮನೆಯಲ್ಲಿ ನನಗೆ ಸಿಕ್ಕಿದ ಸೆಂಟ್ರಲ್ ಹಿಂದೂ ಕಾಲೇಜ್ ಮ್ಯಾಗಝಿನ್ ಪತ್ರಿಕೆಯಿಂದ ಆ ಸಂಗತಿ ನನಗೆ ತಿಳಿದ ಕೂಡಲೇ ನಾನು ಆ ಪುಸ್ತಕವನ್ನು ಬೇಡಿ ಕಾಶಿಗೆ ಬರೆದೆ ಅದರಂತೆ ನನಗೆ ಪುಸ್ತಕದ ಬಾಂಗಿ ವಿಪಿ ಮೂಲಕ ಬಂದಿತು ಅಂಚಿಯಾಳು ಆ ಬಾಂಗಿಯನ್ನು ಹಿಡಿದು ಹೈಸ್ಕೂಲಿನಲ್ಲಿ ನಾನು ಕ್ಲಾಸಿನಲ್ಲಿದ್ದಾಗ ಅಲ್ಲಿಗೆ ತಂದ ಆಗ ಕೃಷ್ಣಸ್ವಾಮಯ್ಯರ್ ಕ್ಲಾಸು ನಡೆಸುತ್ತಿದ್ದರು ನಾನು ಅಂಚಿಯವನ ಸನ್ನೆಯನ್ನು ನೋಡಿ ಕ್ಲಾಸಿನಿಂದ ಹೊರಕ್ಕೆ ಹೋಗಿ ಹಣ ಪಾವತಿ ಮಾಡಿ ಬಾಂಗಿಯನ್ನು ಕೈಯಲ್ಲಿ ಹಿಡಿದು ಕ್ಲಾಸಿಗೆ ಬಂದೆ ಇದನ್ನೆಲ್ಲ ನೋಡಿ ಸಂದರ್ಭವನ್ನು ಗ್ರಹಿಸಿದರು ನಾನು ಕ್ಲಾಸ್ನೊಳಗೆ ಬಂದ ಕೂಡಲೇ ಕೇಳಿದರು ಏನದು ನಾನು ಪುಸ್ತಕ ಏನು ಪುಸ್ತಕ ಟೆಕ್ಸ್ಟ್ ಬುಕ್ ಆಫ್ ಸನಾತನ ಧರ್ಮ ಸರಿಯಾಯಿತು ಈಗ ನಿನ್ನ ಓದು ಮೊದಲೇ ದಾರಿ ತಪ್ಪಿತ್ತು ಇನ್ನು ಎಂಟು ದಿನ ಬೇರೆ ಎಲ್ಲ ವಿಚಾರಕ್ಕೂ ಸೊನ್ನೆ ಈ ಪಿಶಾಚಿ ಹಿಡಿಯುತ್ತದೆ ನಾನು ಸುಮ್ಮನಿದ್ದೆ ಎಲ್ಲ ವೆಂಕಟೇಶಯ್ಯ ಇನ್ನು ಮೇಲೆ ಇವನನ್ನು ಆ ಮನೆಗೆ ಸೇರಿಸಬೇಡ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 ಓಕ್ಲಿ ಬಕ್ಲಿ ಎಂಬ ಲೇಖಕರು ಔಟ್ಲೈನ್ ಆಫ್ ದಿ ಹಿಸ್ಟ್ರಿ ಆಫ್ ದಿ ಬ್ರಿಟಿಷ್ ಪೀಪಲ್ ಔಟ್ಲೈನ್ ಆಫ್ ದ ಹಿಸ್ಟ್ರಿ ಆಫ್ ದಿ ಬ್ರಿಟಿಷ್ ಪೀಪಲ್ ಎಂಬುದು ಆ ಗ್ರಂಥದ ಇಂಗ್ಲಿಷ್ ಶೈಲಿ ಸೊಗಸಾದದ್ದು ಕಥಾ ನಿರೂಪಣೆ ಮೋಹಕವಾದದ್ದು ಈ ಪುಸ್ತಕವನ್ನು ಓದುವುದಕ್ಕೆ ನನಗೆ ತುಂಬಾ ಸಂತೋಷ ನಮ್ಮ ಮೇಷ್ಠರಿಗೆ ಪಾಠ ಹೇಳುವುದಕ್ಕೆ ಅತ್ಯಂತ ಉತ್ಸಾಹ ಒಂದು ದಿನ ಈ ಗ್ರಂಥವನ್ನು ಪಾಠ ಹೇಳುವ ಕಾಲದಲ್ಲಿ ಅಂದಿನ ವಿಷಯವನ್ನು ಉಪಕ್ರಮಿಸುವುದಕ್ಕೆ ಮುಂಚೆ ಕೃಷ್ಣಸ್ವಾಮಯ್ಯರ್ ರೂಪವಾಗಿ ಹತ್ತು ವಾಕ್ಯ ಹೇಳಿದರು ಆ ವಾಕ್ಯ ಆ ದಿವಸ ತಾನೇ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವಾಗಿ ಬಂದಿದ್ದ ಲಾರ್ಡ್ ಮಾರ್ಲೆ ಮಹಾಶಯನ ಗ್ಲ್ಯಾಡ್ಸ್ಟನ್ ಜೀವನ ಚರಿತ್ರೆ ಪ್ರಕಾಶವಾಯಿತೆಂಬ ವಿಷಯ ಗ್ಲಾಸ್ಟನ್ನ ಮಹಿಮೆಯನ್ನು ಕುರಿತು ಎರಡು ಮಾತು ಮಾರ್ಲೆಯ ಬರವಣಿಗೆಯನ್ನು ಕುರಿತು ಎರಡು ಮಾತು